ಅನುಬಂಧ ವಾಸುದೇವಾಚಾರ್ಯರ ಶ್ಲೋಕ ಗಾಯನ ಒಂದು ದಿನ ನನ್ನ ಮನೆಯಲ್ಲಿ ಮಾತನಾಡುತ್ತಿದ್ದಾಗ ಕಾವ್ಯದ ವಿಷಯ ಬಂದಿತು ಸ್ತೋತ್ರ ಪದ್ಯಗಳಲ್ಲಿ ಎಂತ ಸೊಬಸಾದ ಕಾವ್ಯ ಅಡಗಿ ಇದು ವಿಚಾರ ಇದಕ್ಕೆ ದೃಷ್ಟಾಂತ ಕೊಡಬೇಕೆಂದು ನಾನು ಓಂಕಾರ ಪಂಜರ ಶುಕಿಂ ಇತ್ಯಾದಿಯಾದ ಶ್ಯಾಮಲಾ ನವರತ್ನ ಮಾಲಿಕೆಯ ಹೆಸರನ್ನು ಹೇಳಿದೆ ಆ ಹೆಸರನ್ನು ಕೆ ಹೇಳಿ ಸ್ತೋತ್ರದಲ್ಲಿ ಪದ್ಯಗಳನ್ನು ನಿರಾ ನಿರಾಗವಾಗಿ ಮಂತ್ರ ಹೇಳುವಂತೆ ಸರಿಗಮ ಪದನಿಸತಾಮ್ ಎಂದೆ ಆಚಾರ್ಯರು ಅಯ್ಯೋ ಅಯ್ಯೋ ಎನ್ನುತ್ತಾ ಹಣೆ ಚೆಚ್ಚಿಕೊಂಡರು ನಾನು ಅದೇನು ಎಂದೆ ಅವರು ಕೈ ಎತ್ತಿ ನನ್ನ ಕಡೆ ತಿ ತೋರಿಸುತ್ತಾ ಅದು ಮಾಯಾಮಾಳವ ಗೌಡವೆಂಬುದು ತಮಗೆ ಮರೆತು ಹೋಯಿತೆ ಸಂಪೂರ್ಣ ಕರಾಗ ಅದಕ್ಕೆ ಈಗತಿ ತರುಣವಾಯ್ತಲ್ಲ ಎಂದರು ಆಚಾರ್ಯರು ಈ ಶ್ಲೋಕದ ಒಂಬತ್ತು ಆರ್ಯಗೀತಿಗಳಿಗೂ ಒಂಬತ್ತು ಬೇರೆ ಬೇರೆ ರಾಗಗಳಲ್ಲಿ ಸ್ವಯ ಮಾಡಿದ್ದಾರೆ ಮಧ್ಯಮಾವತಿಯಿಂದ ಪ್ರಾರಂಭ ಎಂದು ನನ್ನ ಜ್ಞಾಪಕ ವಾಸುದೇವಾಚಾರ್ಯರದು ಬಹು ದೂರ ಹೊರಡುವ ಧ್ವನಿಯಲ್ಲ ಮೂವತ್ತು ನಲವತ್ತು ಮಂದಿ ಹೆಚ್ಚಿಲ್ಲದೆ ಕುಳಿತು ಸಾವಧಾನವಾಗಿ ಕೇಳುವುದಾದರೆ ಅವರದು ಪರವಶಕಾರಿಯಾದ ಸಂಗೀತ ಸಾವಿರದ ಒಂಬೈನೂರ ಏಳರ ಜಗದ್ಗುರುಗಳು ಬೆಂಗಳೂರಿಗೆ ದಯಮಾಡಿಸಿದ್ದ ಕಾರಣದಿಂದಲೋ ಹೇಗೋ ಆ ದಿನಗಳಲ್ಲಿ ಸ್ವಾಮಿಗಳವರ ವಿಷಯದಲ್ಲಿ ಮಹಾಜನರ ಉತ್ಸಾಹ ತುಂಬಿತ್ತು ಆ ವರ್ಷದ ರಾಮೋತ್ಸವಗಳು ಬಹು ವಿಜೃಂಭಣೆಯಿಂದ ನಡೆದವು ಚಿಕ್ಕಪೇಟೆಯಲ್ಲಿ ಸಾಹೂಜಿಯವರ ಮಹಡಿಯ ಮೇಲೆ ಸನ್ಮಾರ್ಗ ಪ್ರವರ್ತನಾ ಸಭೆಯವರು ನಡೆಸುತ್ತಿದ್ದ ರಾಮೋತ್ಸವದಲ್ಲಿ ವಿದ್ವಾನ್ ವಾಸುದೇವಾಚಾರ್ಯರ ಕಚೇರಿ ಏರ್ಪಾಟಾಗಿತ್ತು ಆ ಕಚೇರಿಯಲ್ಲಿ ವಾಸುದೇವಾಚಾರ್ಯರು ಶಂಕರ ಗುರುವರ ಮಹಿಮಾ ಸುತರಾಮತಿ ತರತಿ ವಾಗ್ಮನರಸೀಮಾಂ ಈ ನವರತ್ನ ರಾಗಮಾಲಿಕೆಯನ್ನು ಹಾಡಿದರು ಆ ಹಾಡಿಕೆ ಬೆಂಗಳೂರು ರಸಿಕ ಪ್ರಪಂಚವನ್ನು ಸೂರ್ಯಗೊಂಡಿತು ಆಗ ಎಲ್ಲಿ ಆ ಹಾಡಿಕೆಯ ಪ್ರಶಂಸೆಯೇ ಯಾರನ್ನು ನೋಡಿದರು ಅದೇನು ಕಲ್ಯಾಣಿ ಅದೇನು ಮೋಹನ ಇದೇ ಮಾತು ನನಗಂತೂ ರೋಮಾಂಚನ ಮಾಡಿಸಿದ ಆರ್ಯ ಗೀತಿ ಎಂದರೆ ಶ್ರೀ ಚಂದ್ರಮೌಲಿ ಚರಣ ಆಂಬೋಜದ್ವಯ ಬಂಬರಾಯಿತ ಸ್ವಾಂತಾನ್ ಭಯ ಭಕ್ತಿಭರಿತ ಭಾವೋ ಭಗವತ್ ಪಾದಾನ್ ವಿಭಾವಯೇ ಹೃದಯೇ ಇದನ್ನು ಕೇದಾರ ರಾಗದಲ್ಲಿ ಹಾಡಿದರು ಅದ್ಭುತವಾಗಿತ್ತು ಆ ಕೇದಾರ ರಾಗ ವಿನ್ಯಾಸ ಅದರಲ್ಲಿ ಅಂಬೋಜದ್ವಯ ಬಂಬರಾಯಿತ ಈ ಮಾತುಗಳನ್ನು ನುಡಿಯುವ ವೇಳೆಗೆ ಪಿಟೀಲಿನವರ ಕೈವಾಡವು ಅತ್ಯಂತ ಮನೋಹರವಾಗಿತ್ತು ಬಂಬರ ಎಂದರೆ ದುಂಬಿ ಪಿಟೀಲಿನನಾದ ದುಂಬಿಯ ಜೇಂಕಾರವನ್ನು ಅನುಕರಿಸಿದಂತಿತ್ತು ವಾಸುದೇವಾಚಾರ್ಯರ ಶ್ಲೋಕ ಗಾಯನದ ಸೊಗಸು ಅತಿಶಯವಾದದ್ದು ಅದು ಗಾಯಕರಲ್ಲಿ ಅಷ್ಟು ಹೆಚ್ಚಾಗಿ ದೊರೆಯುವುದು ಅಸಾಧ್ಯವೆನಿಸುತ್ತದೆ ಆ ಸೊಗಸಿನ ಸೊಗಸಿನ ಹುಟ್ಟು ಅವರ ಸಂಸ್ಕೃತ ಸಾಹಿತ್ಯ ಪರಿಶ್ರಮದಿಂದ ಬಂದದ್ದು ಅವರ ಸಂಸ್ಕೃತ ಪದೋಚ್ಚಾರಣೆ ಅಕ್ಷರಜ್ಞಾನದಿಂದ ಬಲಪಟ್ಟದ್ದು ಅವರು ಪ್ರತಿಯೊಂದು ಸಂಸ್ಕೃತ ಪದದ ಭಾವವನ್ನು ಅಕ್ಷರ ಭಾವವನ್ನು ಸಹ ಸ್ವತಃ ಅನುಭವಿಸಿ ನುಡಿಯುತ್ತಿದ್ದರು ಅಕ್ಷರಾಕ್ಷರದಲ್ಲಿಯೂ ಗಮಕ ಅಕ್ಷರಾಕ್ಷರಕ್ಕೂ ನಡುವೆ ಗಮಕ ನನ್ನ ಒಬ್ಬ ಮದರಾಸುತಿ ಸ್ನೇಹಿತರಿಗೂ ನನಗೂ ಒಂದು ತಕರಾರು ಬಂದಿತ್ತು ಅವರು ದೊಡ್ಡ ವಕೀಲರು ಸಂಸ್ಕೃತವನ್ನು ಶಾಸ್ತ್ರವತ್ತಾಗಿ ಕಲಿತಿದ್ದವರು ಮತ್ತು ಸಂಗೀತದಲ್ಲೂದಲ್ಲಿಯೂ ಅಭಿರುಚಿಯುಳ್ಳವರು ಅವರು ಒಂದು ಸಾರಿ ನನ್ನೊಡನೆ ಮಾತನಾಡುತ್ತಿದ್ದಾಗ ಹೇಳಿದರು ಸಂಗೀತದವರು ಸಂಸ್ಕೃತಕ್ಕೆ ಕೈ ಹಾಕಬಾರದೆಯಾ ನಾನು ಅದೇಕೆ ಸಂಸ್ಕೃತವನ್ನು ನೀವು ಹಾಡು ಮಾಡಿಬಿಡುತ್ತೀರಿ ಅಕ್ಷರಗಳನ್ನು ಹಿಗ್ಗಾಮುಗ್ಗಾ ಎಳೆದು ವಿರೂಪ ಮಾಡಿಬಿಡುತ್ತೀರಿ ಶ್ರೀ ಬಾಲಸುಬ್ರಹ್ಮಣ್ಯ ಗಜ್ಜಾಗ್ರಗಣ್ಯ ಗಚ್ಚಾಗ್ರಗಣ್ಯ ಇದು ನಿಮ್ಮ ಹಾಡಿಕೆ ಅಲ್ಲಿ ನಿಮ್ಮ ಉದ್ದೇಶ ಗಚ್ಚ ಎಂದೇ ಅಗ ಅಗಚ್ಚ ಎಂದೇ ನೋಡಿದೆಯಾ ನಿಮ್ಮ ಆವಾಸವನ್ನು ಕೆಲವು ದಿನ ಕಳೆದ ಮೇಲೆ ಆ ಸ್ನೇಹಿತರು ಬೆಂಗಳೂರಿಗೆ ಬಂದಿದ್ದಾಗ ನಾನವರ ಮುಂದೆ ವಾಸುದೇವಾಚಾರ್ಯರು ಹಾಡಬೇಕೆಂದು ಬೇಡಿಕೊಂಡೆ ಆಚಾರ್ಯರು ಸಂಸ್ಕೃತ ಗೀತಗಳನ್ನು ಹಾಡಿಕೆಯನ್ನು ಕೇಳಿದಾಗ ಆಚಾರ್ಯರ ಸಂಸ್ಕೃತ ಗೀತಗಳ ಹಾಡಿಕೆಯನ್ನು ಕೇಳಿದಾಗ ನನ್ನ ಸ್ನೇಹಿತರು ತಮ್ಮ ಹಳೆಯ ಅಭಿಪ್ರಾಯವನ್ನು ಸಂಪೂರ್ಣವಾಗಿ ತೊರೆದು ಸಂಗೀತಕ್ಕೆ ತಕ್ಕ ಭಾಷೆ ಸಂಸ್ಕೃತ ಎಂದು ಹೇಳಲಾರಂಭಿಸಿದರು ಇದು ವಾಸುದೇವಾಚಾರ್ಯರ ವಿಶೇಷ ಸಂಸ್ಕೃತದ ಅಕ್ಷರ ಸ್ವಭಾವ ಗ್ರಹಣ ಶಬ್ದ ಸ್ವರೂಪ ಗ್ರಹಣ ಅದರ ಯಥಾವತ್ತಾದ ಪುನರುತ್ಪಾದನಾ ಇದು ಸಂಸ್ಕೃತ ಸಾಹಿತ್ಯ ಪಾಂಡಿತ್ಯದಿಂದ ವಾಸುದೇವಾಚಾರ್ಯರಿಗೆ ಬಂದಿದೆ ವೈಶಿಷ್ಟ್ಯ ಒಂದು ದಿನ ಮಧ್ಯಾಹ್ನ ನಾನು ಮೈಸೂರಿನಲ್ಲಿ ವಾಸುದೇವಾಚಾರ್ಯರ ಮನೆಗೆ ಹೋದೆ ಆಗ ನನಗೆ ಹೆಚ್ಚು ಪುರುಸೊತ್ತಿರಲಿಲ್ಲ ಸುಮ್ಮನೆ ಒಮ್ಮೆ ಕೈಮುಗಿದು ಮುಗಿದು ಕುಶಲ ಪ್ರಶ್ನೆ ಮಾಡಿ ಬರಬೇಕೆಂದು ನನ್ನ ಸಂಕಲ್ಪ ಆದರೆ ಅವರು ಮನೆಯಲ್ಲಿರಲಿಲ್ಲ ಆ ಸಮೀಪದಲ್ಲಿಯೇ ಒಬ್ಬ ಸ್ನೇಹಿತರ ಮನೆಯಲ್ಲಿ ಅವರಿದ್ದಂತೆಯೂ ಅಲ್ಲಿಯೇ ಅವರ ದರ್ಶನ ಮಾಡಿಬಹುದೇ ಬರಬಹುದೆಂದು ಅಲ್ಲಿ ಯಾರೋ ಸಲಹೆ ಕೊಟ್ಟರು ಅದರಂತೆ ನಾನು ಅಲ್ಲಿಗೆ ಹೋದೆ ಅಲ್ಲಿ ಅವರು ಅವರ ಪಕ್ಕದಲ್ಲಿ ಒಬ್ಬ ಸ್ನೇಹಿತರೂ ಕುಳಿತು ಏನೋ ಮಾತನಾಡುತ್ತಾ ನಗುತ್ತಿದ್ದರು ವಾಸುದೇವಾಚಾರ್ಯರದು ಹಾಸ್ಯ ಪ್ರವೃತ್ತಿ ಎಲ್ಲಿ ಬಂದರೂ ಏನಾದರೂ ಮಾಡುವುದು ಮಾತಿನಲ್ಲಿ ಶ್ಲೇಷೆ ಇಡುವರು ಅಥವಾ ಹೊಗಟು ಹಾಕುವರು ಅವರ ಮುಖದ ಮೇಲೆ ನಗು ಕಾಣುತ್ತಿರಲಿಲ್ಲ ಮೇಲೆ ಬಹಳ ಸೀರಿಯಸ್ ಆಗಿ ಕಾಣುತ್ತಿದ್ದರು ತುಟಿಗಳ ಹಿಂದೆ ನಗು ನಲಿದಾಡುತ್ತಿತ್ತು ನನ್ನನ್ನು ನೋಡಿದ ಕೂಡಲೇ ಆಚಾರ್ಯರು ಸ್ನೇಹಿತರ ಕಡೆ ಬೆಟ್ಟು ತೋರಿಸಿ ಹೇಳಿದರು ಇವರು ನನ್ನ ಪರಮ ಶತ್ರುಗಳು ನಾನು ಶತ್ರುಗಳೊಡನೆ ಇಷ್ಟು ಸರಸವೇ ಏನು ಮಾಡೋದು ಸಂದರ್ಭ ಹಾಗೆ ಬಂದದೆ ಅವರು ಪ್ರ ಭೂಸ್ಥಾನದಲ್ಲಿದ್ದಾರೆ ಸ್ವಲ್ಪ ವಿವರಣೆಯಾಗಬೇಕು ಇವರು ದ್ವಿವೇದಿ ಗುಂಡಾವಧಾನಿಗಳು ವೇದ ನಮಗೆಲ್ಲಾ ಪ್ರಭುವಲ್ಲವೇ ಯತ್ವೇದಾತ್ ಪ್ರಭು ಸಮಿತಾತ್ ಎಂದು ಹೇಳ ಅವರು ಶತ್ರುಗಳಾದದ್ದು ಹೇಗೆ ಇವರು ನನ್ನ ಬಾಯಲ್ಲಿ ಮಣ್ಣು ಹಾಕಬೇಕು ಎಂದಿದ್ದು ಎಂದಿದ್ದರು ಸ್ವಾಮಿ ಇವರು ನಾನು ಬಾಲ್ಯದಲ್ಲಿ ಸಂಸ್ಕೃತ ಪಾಠಶಾಲೆಯಲ್ಲಿ ಸಹಾಧ್ಯಾಯಿಗಳು ಇಬ್ಬರು ಸಾಹಿತ್ಯ ಪಾಠ ಮಾಡುತ್ತಿದ್ದೆವು ಆಗ ಸರಕಾರ ಒಂದು ಹೊಸ ಏರ್ಪಾಟು ಮಾಡಿತು ಸಾಹಿತ್ಯದ ಜೊತೆಗೆ ವೇದವನ್ನು ಸಂಗೀತವನ್ನು ಸೇರಿಸಿಕೊಳ್ಳುವವರಿಗೆ ಒಂದಷ್ಟು ಕಾಲಕ್ಷೇಪ ಅಂತ ಆಗ ಕಾಲಕ್ಷೇಪಕ್ಕೆ ನಾವಿಬ್ಬರು ಅರ್ಜಿ ಹಾಕಿದೆವು ಸಂಗೀತ ಕಲಿಯುವ ಉತ್ಸಾಹದಿಂದ ಅದನ್ನು ನೋಡಿ ನಮ್ಮ ಉಪಾಧ್ಯಾಯರು ಹೇಳಿದರು ಇಬ್ಬರು ಸಂಗೀತಕ್ಕೆ ಹಾಕಬೇಡಿ ಒಬ್ಬರು ಸಂಗೀತ ಒಬ್ಬರು ವೇದ ಆಗಬಹುದು ಎಂದು ಈ ಶಾಸ್ತ್ರಿ ಮಂಡುಬಿದ್ದು ನಾವು ಸಂಗೀತಕ್ಕೆ ಬರಬೇಕೆಂದು ಹಠ ಹಿಡಿದರು ನನಗಾದರೂ ವೇದದ ಗಂಧವೇ ಇಲ್ಲ ಸಂಗೀತದ ಕೈಯಾಲಿ ಕೊಂಚ ಇತ್ತು ಸ್ನೇಹಿತರು ನಮ್ಮಲ್ಲಿ ಪೈಪೋಟಿ ಬೇಡ ಎಂದು ಎಷ್ಟು ಹೇಳಿದರೂ ಈತ ಒಪ್ಪಲಿಲ್ಲ ಕಡೆಗೆ ಒಬ್ಬ ಸ್ನೇಹಿತರು ಒಂದು ತೀರ್ಮಾನ ಹೇಳಿದರು ಇಬ್ಬರ ಹೆಸರುಗಳನ್ನು ಎರಡು ಬೇರೆ ಬೇರೆ ಚೀಟಿಗಳಲ್ಲಿ ಬರೆಯತಕ್ಕದ್ದು ಹಾಗೆ ಸಂಗೀತ ವೇದ ಎಂಬ ಮಾತುಗಳನ್ನು ಬರೆಯತಕ್ಕದ್ದು ನಾಲ್ಕು ಚೀಟಿಗಳನ್ನು ಬರಹ ಮೇಲೆ ಕಾಣುವಂತೆ ಬರಹ ಮೇಲೆ ಕಾಣದಂತೆ ಮಡಿಸಿ ಆಮೇಲೆ ಪಾಠ ಶಾಲೆಯ ವಿದ್ಯಾರ್ಥಿ ವಿದ್ಯಾಗಣಪತಿಯ ಪಾದದಲ್ಲಿಟ್ಟು ಮಂಗಳಾರ್ತಿ ಮಾಡಿಸಿ ಚೀಟಿ ತೆಗೆಯತಕ್ಕದ್ದು ಚೀಟಿಯಲ್ಲಿ ಹೇಗೆ ಬಂದರೆ ಹಾಗೆ ನಡೆಯತಕ್ಕದ್ದು ಇದಕ್ಕೊಪ್ಪಿದರು ಈ ಮಹಾನುಭಾವರು ಅದರಂತೆ ಮಹಾಗಣಪತಿ ಮಂಗಳಾರ್ತಿಯಾದ ಶಾಸ್ತ್ರಿಗಳು ಒಂದು ಕಡೆಯ ಚೀಟಿಯನ್ನೆತ್ತಿದರು ಅದರಲ್ಲಿ ಬಂತು ನನ್ನ ಹೆಸರು ಇನ್ನೊಂದು ಕಡೆಯ ಚೀಟಿಯನ್ನೆತ್ತಿ ಚೀಟಿಯನ್ನೆತ್ತಿದರು ಅದರಲ್ಲಿ ಸಂಗೀತವೆಂದು ನನ್ನ ಅದೃಷ್ಟಕ್ಕೆ ಮಹಾಗಣಪತಿಯ ಅಪ್ಪಣೆ ದೊರೆಯಿತು ಅದು ದೊಡ್ಡದಲ್ಲ ಸ್ವಾಮಿ ಈ ಮಹಾನುಭಾವರು ಗಣಪತಿಗಾದರೂ ವಿಧೇಯರಾದ ವಿಧೇಯರಾದರಲ್ಲ ಅದರಿಂದ ನನ್ನ ಬಾಯಿಗೆ ಅನ್ನ ಸಿಕ್ಕುವಂತಾಯಿತು ಇವರಿಗೇನು ಸ್ವಾಮಿ ಅದರಿಂದ ಕಡಿಮೆಯಾದದ್ದು ಘನಪಾಠಿಗಳು ದ್ವಿವೇದಿಗಳು ವೇದರತ್ನ ಎಂದು ಪ್ರಭುಗಳವರಿಂದ ಬಿರುದು ತೆಗೆದುಕೊಂಡಿದ್ದಾರೆ ಹೀಗೆ ಮಾತನಾಡಿತು ಮಹಾನುಭಾವರಾದ ಗುಂಡಾವಧಾನಿಗಳು ಪ್ರಭು ಪ್ರಪುಲ್ಲವಧನರಾಗಿ ಸಂತೋಷಗೊಂಡರು